ಮೊದಲ ಮಾತುಕತೆ ಇದಾದ ಒಂದೆರಡು ವರ್ಷಗಳ ನಂತರ ಶಾಸಿಗಳು ಬೆಂಗಳೂರಿಗೆ ದಯ ಮಾಡಿಸಿದರು ಆಗ ಟಿ ಆನಂದರಾಯರ ದಿವಾನಿಗಿರಿ ಶಾಸಿಗಳ ಒಂದಾನೊಂದು ಉಪನ್ಯಾಸಕ್ಕೆ ಮೈಸೂರು ಸರಕಾರ ತಡೆಗಟ್ಟಿತು ನಾನು ಆಗ ಮೈಸೂರು ಟೈಮ್ಸ್ ಎಂಬ ಇಂಗ್ಲಿಷ್ ಪತ್ರಿಕೆಯ ಉಪಸಂಪಾದಕನಾಗಿದ್ದೆ ಪುತ್ತೆ ಉಪಸಂಪಾದಕಂತಾದರೂ ನನ್ನ ಜವಾಬ್ದಾರಿ ಸಂಪಾದಕನದೇ ಆಗಿತ್ತು ಸರ್ಕಾರದ ವರ್ತನೆಯನ್ನು ಕುರಿತು ಒಂದು ಲೇಖನ ಬರೆದಿದೆ ಅದರ ಶೈಲಿ ಹೇಗಿತ್ತೋ ಈಗ ಮರೆತು ಹೋಗಿದೆ ನನ್ನ ಸುತ್ತಮುತ್ತಲಿನ ಸ್ನೇಹಿತರಿಗೆ ಆ ಲೇಖನ ಮೆಚ್ಚುಗೆಯಾಯಿತು ಅವರಲ್ಲಿ ಯಾರೋ ಒಬ್ಬರು ಬಹುಶಃ ಕೆ ಎಸ್ ಕೃಷ್ಣಯ್ಯರೇ ಇರಬಹುದು ಆ ನನ್ನ ಲೇಖನವನ್ನು ಶ್ರೀನಿವಾಸ ಶಾಸ್ತ್ರಿಗಳ ಮುಂದೆ ಇಟ್ಟಿದ್ದರು ಅಂದು ರಾತ್ರಿ ಒಂದು ಮಿತ್ರಗೋಷ್ಠಿಯ ಭೋಜನಕೂಟದಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳು ಮುಖ್ಯ ಅತಿಥಿಗಳಾಗಿದ್ದರು ಆ ಭೋಜನ ಭೋಜನಕೂಟ ನಡೆದದ್ದು ಬೆಂಗಳೂರು ಚಾಮರಾಜಪೇಟೆಯ ನಾಲ್ಕನೇ ರಸ್ತೆಯಲ್ಲಿ ಎಲಿಫೆಂಟ್ ಲಾಡ್ಜ್ ಎಂಬ ಹೆಸರಿನ ಮನೆಯಲ್ಲಿ ಆ ಮನೆ ಬೆಂಗಳೂರಿನಲ್ಲಿ ಪ್ರಸಿದ್ಧರಾಗಿದ್ದ ಆರ ಗೋಪಾಲಸ್ವಾಮಿ ಅಯ್ಯರ್ ಸಹೋದರ ಸಹೋದರರದು ಆ ಕಾಲಕ್ಕೆ ಅದು ಪ್ರಸಿದ್ಧವಾದ ಕುಟುಂಬ ಆಗಾಗ ಅಲ್ಲಿ ಗಣ್ಯ ಜನರಿಗೆ ಔತಣ ಉಪಚಾರಗಳು ನಡೆಯುತ್ತಿದ್ದವು ಶ್ರೀನಿವಾಸ ಶಾಸ್ತ್ರಿಗಳು ಆ ರಾತ್ರಿ ಅಲ್ಲಿಗೆ ಅತಿಥಿಗಳಾಗಿ ಬಂದಾಗ ನಾನು ಅಲ್ಲಿದ್ದೆ ಆಗಲೇ ಅವರಿಗೆ ನನಗೂ ಮೊದಲು ಮಾತುಕತೆ ನಡೆದದ್ದು ಅವರಿಗೂ ನನಗೂ ಮೊದಲು ಮಾತುಕತೆ ನಡೆದದ್ದು ಅದು ಒಂದೆರಡು ನಿಮಿಷಗಳ ವಿಚಾರ ಬರಿಯ ಯೋಗಕ್ಷೇಮ ಪ್ರಶ್ನೆ ಸಮಾಜ ಸೇವಾ ಸಂಸ್ಥೆ ಸಾವಿರದ ಒಂಬೈನೂರ ಹದಿಮೂರು ದಿವಾನ್ ವಿಶ್ವೇಶ್ವರಯ್ಯನವರ ಪ್ರೋತ್ಸಾಹದಲ್ಲಿ ಒಂದು ಸಮಾಜ ಸೇವೆಯ ಸಂಸ್ಥೆ ಬೆಂಗಳೂರಿನಲ್ಲಿ ಏರ್ಪಾಟಾಗಿತ್ತು ಅದರ ಹೆಸರು ಸ್ವಿಕ್ ಅಂಡ್ ಸೋಷಿಯಲ್ ಪ್ರಾಗ್ರೆಸ್ ಅಸೋಸಿಯೇಷನ್ ಎಂದು ಈ ಸಂಸ್ಥೆಗೆ ಆಗಿನ ಶ್ರೀ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು ಪೋಷಕರಾಗಿದ್ದರು ಸಂಸ್ಥೆಯ ಪ್ರಾರಂಭ ಭಾಷಣವನ್ನು ಕೊಡಲು ಶ್ರೀನಿವಾಸ ಶಾಸ್ತ್ರಿಗಳನ್ನು ಆಹ್ವಾನಿಸಿದ್ದರು ಆ ಉಪನ್ಯಾಸ ಇಂಟರ್ಮೀಡಿಯೇಟ್ ಕಾಲೇಜಿನ ಸಭಾಮಂದಿರದಲ್ಲಿ ನಡೆಯಿತು ಆ ಉಪನ್ಯಾಸದ ಪ್ರವಾಹದಲ್ಲಿ ಶಾಸ್ತಿಗಳವರು ಶ್ರೀಮದ್ ರಾಮಾಯಣದ ಕೆಲವು ಶ್ಲೋಕಗಳನ್ನು ಉದಾಹರಿಸಿ ಅವುಗಳ ಅನುವಾದವನ್ನು ಇಂಗ್ಲಿಶಿನಲ್ಲಿ ಹೇಳಿದರು ನನ್ನ ಮನಸ್ಸನ್ನು ಗೆದ್ದದ್ದು ಬಹುಶಃ ಆ ಪಾಷಣವೆಂದು ನನಗನಿಸುತ್ತದೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಟಾಗ ಕೌಸಲ್ಯಾದೇವಿ ಹೇಳಿದ್ದು ಎಂ ಪಾಲಯಿಸಿ ಧರ್ಮಂತ್ವ ಧೃತ್ಯ ಚ ನಿಯಮೇನ ಚ ಸವೈರಾಘವ ಶಾಧೂಲ ಧರ್ಮಸ್ವಾಮ ತ್ವಾಭಿರಕ್ಷತು ಇದನ್ನು ಹೇಳಿ ಶಾಸ್ತ್ರಿಗಳು ಧರ್ಮದ ಮಹಿಮೆಯನ್ನು ವಿಸ್ತರಿಸಿದರು ಮಿತ್ರಗೋಷ್ಠಿ ಅಲ್ಲಿಂದಾಚೆಗೂ ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಶ್ರೀನಿವಾಸ ಶಾಸ್ತಿಗಳು ಬೆಂಗಳೂರಿಗೆ ಬರುತ್ತಿದ್ದುದುಂಟು ಇಲ್ಲಿ ಅವರು ಅವರ ಸ್ನೇಹಿತರು ಬಹುಮಂದಿ ಇದ್ದರು ಅವರಲ್ಲಿ ಕೆಲವರ ಹೆಸರುಗಳನ್ನು ಹೇಳುತ್ತೇನೆ ಡಾಕ್ಟರ್ ಸಿಬಿ ರಾಮರಾಯರು ಲಂಡನ್ ಮಿಷನ್ ಸ್ಕೂಲಿನ ಹೆಡ್ ಮಾಸ್ಟರ್ ಕೆ ರಾಮಚಂದ್ರರಾಯರು ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಎಂ ಶ್ರೀನಿವಾಸ ಅಯ್ಯಂಗಾರ್ಯರು ಸಬ್ಜಡ್ಜಿ ವರದರಾಜ ಅಂಗಾರ್ಯರು ಎಂ ಬಿ ಶ್ರೀನಿವಾಸ ಅಯ್ಯಂಗಾರರ ತಮ್ಮಂದಿರಾದ ವರದಯ ವರದಯ್ಯಂಗಾರರು ವಿದ್ಯಾ ಇಲಾಖೆಯ ಡಿ ವೆಂಕಟರಾಮಯ್ಯನವರು ಸಾವಿರದ ಒಂಬೈನೂರ ಜೇಮ್ಸ್ ಕೇರ್ ಹಾಡಿ ಎಂಬ ಪ್ರಸಿದ್ಧನಾದ ಬ್ರಿಟಿ ಬ್ರಿಟಿಷ್ ಕಾರ್ಮಿಕ ವರ್ಗ ಪ್ರಮುಖನು ಬ್ರಿಟಿಷ್ ಪಾರ್ಲಿಮೆಂಟಿನ ಮೆಂಬರ್ ಆಗಿದ್ದಾತ ಇಂಡಿಯಾಕ್ಕೆ ಬಂದ ಆತನಿಗೆ ದೇಶ ತೋರಿಸಬೇಕೆಂದು ಶ್ರೀನಿವಾಸ ಶಾಸ್ತ್ರಿಗಳನ್ನು ಆತನ ಜೊತೆಯಲ್ಲಿ ಸಂಚಾರ ಮಾಡಬೇಕೆಂದು ನಿಯಮಿಸಿದರು ಆಗ ಶಾಸ್ತ್ರಿಗಳು ಆ ಕೇರ್ ಜೊತೆಯಲ್ಲಿ ಬೆಂಗಳೂರು ಮೈಸೂರುಗಳಿಗೆ ಮಾತ್ರವಲ್ಲದೆ ಕೋಲಾರದ ಚಿನ್ನದ ಗಣಿ ಮೊದಲಾದ ಕಾರ್ಮಿಕ ಮುಖ್ಯತೆಯುಳ್ಳ ಜಾಗಗಳನ್ನು ನೋಡಿ ಅಲ್ಲಿಯ ವಿದ್ಯಮಾನಗಳನ್ನು ತಿಳಿದುಕೊಂಡು ಬಂದರು ಹೀಗೆ ಮೈಸೂರು ದೇಶ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಪರಿಚಯವಾದದ್ದು ಪ್ರಿವಿ ಕೌನ್ಸಿಲರ್ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಶಾಸ್ತ್ರಿಗಳು ಇಂಗ್ಲೆಂಡ್ ಕೆನಡಾ ನ್ಯೂಜಿಲೆಂಡ್ ಮೊದಲಾದ ವಿದೇಶಗಳಲ್ಲಿ ಪ್ರವಾಸ ಮಾಡಿದರು ಅವರ ಕೀರ್ತಿ ಆ ವೇಳೆಗೆ ಹರಡಿತು ಬ್ರಿಟಿಷ್ ಚಕ್ರವರ್ತಿಯವರು ಅವರಿಗೆ ಪ್ರಿವಿ ಕೌನ್ಸಿಲರ್ ಪ್ರವಿಕೌನ್ಸಿಲರ್ ಹುದ್ದೆಯನ್ನು ಕೊಟ್ಟು ಗೌರವಿಸಿದರು ಈ ಗೌರವ ಪ್ರದಾನವನ್ನು ಆಕ್ಷೇಪಿಸಿದವರೂ ಆ ಆಕ್ಷೇಪಕರ್ತರನ್ನು ಉದ್ದೇಶಿಸ ಉದ್ದೇಶದಲ್ಲಿರಿಸಿಕೊಂಡು ನಾನು ಬರೆದ ನಾನು ಒಂದು ಲೇಖನ ಬರೆದಿದೆ ಇಂಗ್ಲಿಷಿನಲ್ಲಿ ಎರಡು ಮೂರು ತಿಂಗಳಾದ ಬಳಿಕ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದರು ಡಾಕ್ಟರ್ ಸಿಬಿ ರಾಮರಾಯರ ಅತಿಥಿಯಾಗಿದ್ದರು ಆಗ ನಾನು ಅವರ ಬಳಿ ಹೋದೆ ಅವರು ನನ್ನ ಲೇಖನವನ್ನು ಕುರಿತು ವಂದನೆಯ ಮಾತನ್ನು ಹೇಳಿ ಅದರಲ್ಲಿದ್ದ ಒಂದೆರಡು ಕಾಲಿತ್ಯಗಳನ್ನು ಸೂಚಿಸಿದರು ಆಗ ಅವರು ನನ್ನನ್ನು ಕಂಡು ಮಾತನಾಡಿಸಿದ ರೀತಿಯಿಂದ ನನಗೆ ತುಂಬಾ ಸಂತೋಷವಾಯಿತು ವಿಶ್ರಾಂತಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳವರು ಆರೋಗ್ಯಕ್ಕಾಗಿ ಬೆಂಗಳೂರಿಗೆ ದಯ ಮಾಡಿದರು ಅವರಿಗೆ ಇಂಗ್ಲೆಂಡಿನಲ್ಲಿದ್ದಾಗ ಆಗಾಗ ಹೃದಯಾಂಗದ ಸ್ಪಂದನೆಯೂ ಯಾತನೆಯೂ ಬರುತ್ತಿತ್ತು ಆ ವಿಷಯದಲ್ಲಿ ವಿಶೇಷ ಸಮರ್ಥರಾದವರು ಹಾರ್ಲಿ ಸ್ಟ್ರೀಟ್ ಎಂಬ ಬೀದಿಯಲ್ಲಿದ್ದಾರಂತೆ ಆ ವಿಶೇಷಜ್ಞರು ಶಾಸ್ತ್ರಿಗಳ ಹೃದಯಾಂಗವನ್ನು ಪರೀಕ್ಷೆ ಮಾಡಿ ಅವರು ಯಾವುದಾದರೂ ತಂಪಾದ ಸ್ಥಳದಲ್ಲಿ ಗಲಭೆ ಇಲ್ಲದ ಸ್ಥಳದಲ್ಲಿ ಒಂದೆರಡು ವರ್ಷ ವಿಶ್ರಾಂತಿ ಪಡೆಯತಕ್ಕದ್ದೆಂದು ಹಿತಸೂಚನೆ ಕೊಟ್ಟರಂತೆ ಮದರಾಸಿಗೆ ಬಂದ ಮೇಲೆ ಶಾಸ್ತ್ರಿಗಳು ಅಲ್ಲಿ ತಮ್ಮ ಸಹೋದ್ಯೋಗಿಯಾಗಿದ್ದ ನಮ್ಮ ವಾಜಪಾಯಂ ವೆಂಕಟಸುಬ್ಬಯ್ಯನರೊಡನೆಯೂ ಆಪ್ತ ಸ್ನೇಹಿತರಾದ ಟಿಆರ್ ವೆಂಕಟರಾಮಶಾಸ್ತ್ರಿ ಮೊದಲಾದವರೊಡನೆಯೂ ಆಲೋಚನೆ ಮಾಡಿದರು ಅವರೆಲ್ಲರೂ ಬೆಂಗಳೂರೇ ತಕ್ಕ ಸ್ಥಳವೆಂದು ತೀರ್ಮಾನಿಸಿದರು ಆದರೆ ಒಂದು ಕಂಡೀಷನ್ ಬೆಂಗಳೂರಿನಲ್ಲಿ ಅವರೊಡನೆ ಡಿವಿಜಿ ಸಂತತವಾಗಿರುವುದಾಗಿ ಭರವಸೆ ಕೊಡಬೇಕು ಹಾಗೆ ಅವರು ಭರವಸೆ ಕೊಟ್ಟರೆ ಶಾಸ್ತ್ರಿಗಳು ಆರೆಂಟು ತಿಂಗಳು ಬೆಂಗಳೂರಿನಲ್ಲಿ ನೆಲೆಸಿರತಕ್ಕದ್ದು ಶಾಸ್ತ್ರಿಗಳ ವಾಸಕ್ಕಾಗಿ ಬಸವನಗುಡಿಯ ನಾಲ್ಕನೆಯ ಅಡ್ಡರಸ್ತೆಯಲ್ಲಿ ಟಿಕೆ ಶ್ರೀನಿವಾಸ ಶೆಟ್ಟರ್ ಸೇರಿದ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡದ್ದಾಯಿತು ಅದು ಮೂರು ಪಕ್ಕಗಳಲ್ಲಿ ರಸ್ತೆಗಳಿದ್ದ ಮನೆ ಶಾಸ್ತ್ರಿಗಳವರ ಸಂಸಾರದ ವಸತಿಗೆ ಸಾಕಷ್ಟು ವಿಶಾಲವಾಗಿತ್ತು ಕಟ್ಟಡ ಕಟ್ಟಡದ ಸುತ್ತ ಒಂದು ಸಣ್ಣ ಕೈ ಮನೆ ಲಾಲ್ಬಾಗಿಗೆ ಸಮೀಪವಾಗಿಯೂ ಇತ್ತು ಆಮೇಲೆ ಮೂರು ನಾಲ್ಕು ಸಾರಿ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದು ತಂಗಿದ್ದಾಗ ಅದೇ ಮನೆಯಲ್ಲಿದ್ದರು ದಿನಚರಿ ಅವರು ಬೆಂಗಳೂರಿನಲ್ಲಿದ್ದಾಗ ದಿನಚರಿ ಹೀಗೆ ಪ್ರಾತಕಾಲ ಏಳಕ್ಕೆ ಮುಂಚೆ ಹೊರಟು ಲಾಲ್ಬಾಗಿಗೆ ಹೋಗತಕ್ಕದ್ದು ಅಲ್ಲಿ ಕೆರೆ ಕಟ್ಟೆಯ ಮೆಟ್ಟಲ ಮೇಲೆ ಅಥವಾ ಬೇರೆ ಬೆಂಚಿನ ಮೇಲೆ ಕೊಂಚ ಹೊತ್ತು ಕೂಡತಕ್ಕದ್ದು ಅವರು ಏನಾದರೂ ಬರವಣಿಗೆಯನ್ನು ಉದ್ದೇಶದಲ್ಲಿರಿಸಿಕೊಂಡಿದ್ದರೆ ಅವರು ಹೇಳುವುದು ನಾನು ಬರೆಯುವುದು ಇದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ಕುಳಿತಿದ್ದ ಜಾಗದ ಎದುರಿಗೆ ಜಿಂಕೆಗಳ ಪಂಜರ ಜಿಂಕೆಗಳು ಹುಲ್ಲು ಮೆಲಕ್ಕು ಹಾಕುತ್ತಿರುವುದನ್ನು ಓಡಾಡುತ್ತಿರುವುದನ್ನು ನೋಡಲು ಅವರಿಗೆ ತುಂಬಾ ಕುತೂಹಲ ಅದನ್ನು ನೋಡುತ್ತಾ ಶಾಕುಂತಲದ ರೋಮಂತ ಮಾ ಕುರ್ವತಿ ಶ್ಲೋಕವನ್ನು ಹೇಳುವರು ಮೆಲ್ಲ ಮೆಲ್ಲಗೆ ಅಲ್ಲಿ ನಡೆದಾಡುವರು ಅವರು ಬೇಗ ಬೇಗ ಹೆಜ್ಜೆ ಇಡದಂತೆ ಆಗಾಗ ಅವರನ್ನು ತಡೆದು ಅವರ ವೇಗವನ್ನು ಮಂದ ಮಾಡುವುದು ನನಗಿದ್ದ ಕರ್ತವ್ಯ ಒಂದೊಂದು ಸಾರಿ ಮಾತಿನ ಬರದಲ್ಲಿ ಹೆಜ್ಜೆ ತೀವ್ರವಾಗುತ್ತಿತ್ತು ಅದರಲ್ಲಿಯೂ ಇನ್ನು ಯಾರಾದರೂ ಮಾತಿಗೆ ಸಿಕ್ಕಿದಾಗ ನಡಿಗೆಯ ವೇಗ ಜೋರಾಗುವುದು ಅಂತ ಹೊತ್ತಿನಲ್ಲಿ ನಾನು ಅವರನ್ನು ತಡೆಯಬೇಕೆಂದು ನನಗೆ ಅಪ್ಪಣೆಯಾಗಿತ್ತು ಹಾಗೆ ನಡೆದಾಡುವ ಕಾಲದಲ್ಲಿ ಪ್ರಾಸಂಗಿಕವಾಗಿ ಯಾವ ಯಾವದೋ ವಿಷಯಗಳು ಸಂಗತವಾಗುತ್ತಿದ್ದವು ಲಾಲ್ಬಾಗಿನಲ್ಲಿ ಆಗ ಮಾಧವಿಲತೆಯ ಬಳಿಗೆ ಆಗಾಗ ಹೋಗುತ್ತಿದ್ದೆವು ಅದನ್ನು ನೋಡಿ ಅವರು ಶಾಕುಂತಲದ ಕ್ಷಾಮಕ ಪೋಲಂ ಸ್ಪೃಷ್ಟಾಲತಾ ಮಾದವಿ ಪದ್ಯವನ್ನು ಉಗ್ನಾಪಕ ಮಾಡಿಕೊಳ್ಳುವರು ಅದರ ಪದಚ್ಛೇದ ಕ್ರಮವನ್ನು ವಿವರಿಸಿ ಅಲಂಕಾರವನ್ನು ಹೇಳುವರು ಆ ಪದ್ಯದ ಸ್ವಾರಸ್ಯಾಂಶಗಳನ್ನು ವಿಸ್ತರಿಸುವರು ಅವರ ಮಾತಿನ ವೈಖರಿಯೇ ನಮಗೆ ಒಂದು ಸೊಗಸು ವ್ಯಾಖ್ಯಾನ ಪ್ರಸಂಗದಲ್ಲಿ ನಡು ನಡುವೆ ಸಂಸ್ಕೃತ ವಾಕ್ಯಗಳಿಗೆ ಹೊರಳಿಕೊಳ್ಳುವರು ಎರಡು ಮೂರು ನಿಮಿಷ ಅದು ಸಂಸ್ಕೃತ ಭಾಷಣದಂತೆ ಇರುವುದು ಒಂದು ದಿನ ಅಶೋಕ ವೃಷ್ ವೃಕ್ಷವನ್ನು ನೋಡಿದೆವು ಇದೇ ಸೀತಾ ಮಹಾದೇವಿಗೆ ಆಶ್ರಯ ಕೊಟ್ಟಿದ್ದ ಮರವೆಂದು ಹೇಳಿ ಪ್ರಶಂಸೆ ಮಾಡತೊಡಗಿದರು ರಕ್ತಸ್ವ ನವಪಲ್ಲ ವೈರ ವೈರಹಮಿ ಶ್ಲಾಘ್ಯೈ ಪ್ರಿಯ ಗುಣೈಹಿ ತ್ವಮಯಾಂತಿ ಶೀಲಿ ಮುಖಾಸ್ಮರಧನು ಧನುರ್ಮುಕ್ತಾ ಮಾಮಪಪಿ ಕಾಂತಪಾದವ ಮು ಇದರಲ್ಲಿ ಶ್ಲೇಷೆ ಅದರ ಸೊಗಸ್ಸು ಇದು ವ್ಯಾಖ್ಯಾನ ವಿಷಯ ಎಲೈ ಅಶೋಕವೇ ನೀನು ಹೊಸ ಚಿಗುರಿನಿಂದ ರಕ್ತವರ್ಣವಾಗಿದ್ದಿ ರಕ್ತ ಕೆಂಪು ನಾನಾದರೂ ಪ್ರಿಯಳ ಒಳ್ಳೊಳ್ಳೆಯ ಗುಣಗಳಿಂದ ರಕ್ತ ಅನುರಕ್ತನಾಗಿದ್ದೇನೆ ನಿನ್ನ ಬಳಿಗೇ ದುಂಬಿಗಳು ಶಿಲಿಮುಖ ಬಂದು ನಿನ್ನನ್ನು ಮುತ್ತವೆ ನನ್ನನ್ನು ಮನ್ಮತ ಧನುಸ್ಸಿನ ಬಾಣಗಳು ಮುತ್ತುತ್ತವೆ ನಿನಗೆ ಕಾಂತೆಯ ಕಾಲಿನ ಒಡೆತದಿಂದ ಸಂತೋಷ ನನಗೂ ಹಾಗೆಯೇ ಈ ರೀತಿಯಾಗಿ ನಿನಗೂ ನನಗೂ ಎಲ್ಲ ವಿಷಯಗಳಲ್ಲಿಯೂ ಸರಿಸಮಾನತೆಯುಂಟು ಆದರೆ ಬ್ರಹ್ಮನು ನಿನ್ನನ್ನು ಅಶೋಕನನ್ನ ಅಶೋಕವನ್ನಾಗಿ ಮಾಡಿದ ನನ್ನನ್ನು ಸಶೋಕ ಮಾಡಿದ ಇಲ್ಲಿ ಒಂದು ಶಾಸ್ತ್ರ ಸಂಕೇತ ಅದು ಪ್ರಾಚೀನರ ವೃಕ್ಷ ದೋಹದ ಶಾಸ್ತ್ರದ್ದು ಆ ಸಂಕೇತದಂತೆ ಕೆಲ ಮರಗಳು ಹೂಬಿಡಬೇಕಾದರೆ ಕೆಲ ಕೆಲ ಜಾತಿಯ ಸುಂದರಿಯರು ಆ ಮರಕ್ಕೆ ಗೊತ್ತಾದ ಸೇವೆ ಸಲ್ಲಿಸಬೇಕು ಅಶೋಕ ವೃಕ್ಷವನ್ನು ಆಕೆ ಕಾಲಿನಿಂದ ಒದೆಯಬೇಕು ಇತ್ಯಾದಿ